ರೈಲಿನಲ್ಲಿ ಈ ಆಲೋಚನೆಯಂತೆ ಕೆಲಸ ಮಾಡಲು ನಾವು ಪ್ರಯಾಣ ಮಾಡುತ್ತಿದ್ದಾಗ ಅವಕಾಶ ದೊರೆಯಿತು ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ವಿಶ್ವೇಶ್ವರಯ್ಯನವರ ಆಳು ಬಂದು ಸಾಹೇಬರು ಸಲಾಂ ಹೇಳುತ್ತಾರೆ ಎಂದ ನಾನು ನನ್ನ ಕಾಗದಗಳನ್ನು ತೆಗೆದುಕೊಂಡು ಹೋಗಿ ಕುಳಿತ ಮೇಲೆ ಹದಿನೈದು ನಿಮಿಷ ಕೆಲಸ ನಡೆಯುವುದು ಹದಿನಾರನೆಯ ನಿಮಿಷದಲ್ಲಿ ಅವರು ನೀನು ಈಗ ಹೋಗು ಹದಿನೈದು ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ಬಾ ಎನ್ನುವರು ನನ್ನ ಕಂಪಾರ್ಟ್ಮೆಂಟ್ಗೆ ವಾಪಸ್ ಬಂದಾಗ ಇಲ್ಲಿ ಹರಟೆ ಕೋಲಾಹಲ ನಡೆಯುವುದು ಇಲ್ಲಿ ಹದಿನಾರನೆಯ ನಿಮಿಷ ಬಂದ ಕೂಡಲೇ ಸಾಹೇಬರು ಸಲಾಂ ಹೇಳುತ್ತಾರೆ ಕಂಪಾರ್ಟ್ಮೆಂಟ್ನಲ್ಲಿದ್ದ ನನ್ನ ಸ್ನೇಹಿತರೆಲ್ಲ ಹಾಸ್ಯ ಮಾಡಿ ನಗುವರು ಕೆಲವರು ಚೆನ್ನಾಗಿ ಆಗುತ್ತಿದೆ ಶಿಕ್ಷೆ ಈಗ ಇಷ್ಟು ದಿನ ಆ ಶಿಕ್ಷೆಯಲ್ಲಿದ್ದವನಿಗೆ ಎನ್ನುವರು ಇನ್ನು ಕೆಲವರು ಅತ್ತಮ್ಮನವರು ಹೇಳಿ ಕೆಳಿಸಿದ್ದಾರಪ್ಪ ಎನ್ನುವರು ನಾನು ಮತ್ತೆ ವಿಶ್ವೇಶ್ವರಯ್ಯನವರ ಕಂಪಾರ್ಟ್ಮೆಂಟ್ಗೆ ಹೋದಾಗ ಇನ್ನೂ ಹದಿನೈದು ನಿಮಿಷ ಕೆಲಸ ನಡೆಯುವುದು ಆ ಹದಿನೈದು ನಿಮಿಷ ಮುಗಿದ ಮೇಲೆ ನನಗೆ ರೆಸ್ಟ್ ನಾನು ಕಂಪಾರ್ಟ್ಮೆಂಟ್ಗೆ ವಾಪಸ್ ಬರುವ ವೇಳೆಗೆ ಇನ್ನೂ ಹಿಂದಿನ ಹಾಸ್ಯದ ದಾರಿಯೇ ಹರಿಯುತ್ತಿರುವುದು ಈಗ ಅದು ಮತ್ತೆ ಮುಂದುವರಿಯುವುದು ವಿಶ್ರಾಂತಿಯ ವಿಧಾನ ಒಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆಯಲ್ಲಿ ವಿಶ್ವೇಶ್ವರಯ್ಯನವರು ನೀನು ರೆಸ್ಟ್ ತೆಗೆದುಕೋ ಎಂದು ನನಗೆ ಹೇಳಿದಾಗ ನಾನು ನನಗೇನು ರೆಸ್ಟ್ ಅವಶ್ಯವಿಲ್ಲ ಮದ್ಯಾನ ಕೆಲಸ ಮಾಡುವುದು ನನಗೆ ರೂಢಿ ಇದೆ ಎಂದು ಹೇಳಿಕೊಂಡೆ ಅವರು ಹಾಗಲ್ಲ ಅದು ಕೂಡದು ರೆಸ್ಟ್ ತೆಗೆದುಕೊಳ್ಳದಿದ್ದರೆ ಚೆನ್ನಾಗಿ ಕೆಲಸ ನಡೆಯುವುದಿಲ್ಲ ಎಂದು ಹೇಳುತ್ತಾ ರೆಸ್ಟ್ ತೆಗೆದುಕೊಳ್ಳುವುದು ಹೀಗೆ ಎಂದು ಆ ವಿಧಾನವನ್ನು ನನಗೆ ಹೇಳಿಕೊಟ್ಟರು ಅವರು ಆಗ ಅಂಗಿ ಈಜಾರು ಮೊದಲಾದ ಉಡುಪನ್ನು ತಲೆಯಿಂದ ಕಾಲಿನವರೆಗೂ ಯಥಾಪ್ರಕಾರ ಧರಿಸಿದ್ದರು ರೆಸ್ಟ್ ಮಾಡಿಕೊಳ್ಳುವುದೆಂದರೆ ರುಮಾಲನ್ನು ಒಂದು ಗೂಟಕ್ಕೆ ತಗಲಿ ಹಾಕುವುದು ಕುಳಿತಿದ್ದ ಕಡೆಯೇ ಮುದುಡಿಕೊಳ್ಳುವುದು ಒಂದು ಕೈಯಲ್ಲಿ ಪೆನ್ಸಿಲ್ ಹಾಗೆಯೇ ಇರಬೇಕು ಇನ್ನೊಂದು ಕೈಯಲ್ಲಿ ಹಾಳೆಯೂ ಇರಬೇಕು ಕಣ್ಣು ರೆಪ್ಪೆ ಮಾತ್ರ ಮುಚ್ಚಿರಬೇಕು ನಾನು ಇದೆಂತಾರೆ ಸರ್ ಎಂದು ಟೀಕಿಸುವ ಸಾಹಸ ಮಾಡಿದೆ ಅವರು ಹೇಳಿದರು ಕಣ್ಣಿಗೆ ರೆಸ್ಟ್ ನಿದ್ದೆ ಬಂದರೆ ನಿಮಿಷ ನಿದ್ದೆ ಮಾಡು ನಿದ್ದೆ ಬರದಿದ್ದರೆ ಆಲೋಚನೆಯಲ್ಲಿರುವ ವಿಷಯ ವಿಷದ ಅವರ ಈ ವಿವರಣೆ ನನ್ನ ಮನಸ್ಸಿಗೆ ಹಿಡಿಯಲಿಲ್ಲ ನನ್ನ ಅಭ್ಯಾಸ ಬೇರೆ ರೀತಿಯದು ಮನಸ್ಸಿನಲ್ಲಿ ಪ್ರಶ್ನೆ ಉಳಿದಿದ್ದರೆ ಎಷ್ಟು ಹೊತ್ತಾದರೂ ನಿದ್ದೆಯೇ ಇಲ್ಲ ಪ್ರಶ್ನೆ ತೀವ್ರವಲ್ಲದಿದ್ದರೆ ನಿದ್ದೆಗೆ ಆರಂಭವಾಗಿ ಅದು ತನ್ನ ಇಷ್ಟೆ ಬಂದಾಗ ಮುಗಿಯಬಹುದು ಇಷ್ಟು ಹೊತ್ತಿಗೆ ಸರಿಯಾಗಿ ನಿದ್ದೆ ಮುಗಿಸಬೇಕೆಂಬ ಕಟ್ಟುಪಾಡು ನನ್ನ ವಿಷಯದಲ್ಲಿ ಸಾಗದು ಇದು ನನ್ನ ಮನಸ್ಸಿನಲ್ಲಿದ್ದರೂ ನಾನು ಜವಾಬು ಹೇಳಲಿಲ್ಲ ವಿಶ್ವೇಶ್ವರಯ್ಯನವರ ಕ್ರಮವನ್ನು ನೋಡಿ ಮೆಚ್ಚಿಕೊಂಡೆ ನಿದ್ರೆ ಅವರ ಸ್ವಾಧೀನದಲ್ಲಿತ್ತು ತೆರೆದಾಗ ಬರುತ್ತಿತ್ತು ಹೋಗೆಂದಾಗ ಹೋಗುತ್ತಿತ್ತು ಇದು ಒಂದು ಬಗೆಯ ಆತ್ಮ ಸಂಯಮ ತಿರುವಾಂಕೂರು ಕಾನ್ಫರೆನ್ಸಿನ ಸಮಯದಲ್ಲಿ ಅದರ ಅಧ್ಯಕ್ಷರಾಗಿದ್ದ ವಿಶ್ವೇಶ್ವರಯ್ಯನವರನ್ನು ನಾನು ಕಾಣಬೇಕಾದ ಅವಶ್ಯಕತೆ ಆಗಾಗ ಬರುತ್ತಿತ್ತು ಆಗ ಕಾನ್ಫರೆನ್ಸಿಗೆ ಏನೋ ವಿಘ್ನಗಳು ಬರಬಹುದೆಂದು ಅವರು ಮನಸ್ಸಿನಲ್ಲಿ ಸಂಖ್ಯೆ ಅದರ ಜೊತೆಗೆ ಅಲ್ಲಿಯ ಸಬ್ಜೆಕ್ಟ್ ಕಮಿಟಿ ವಿಷಯ ನಿಯಾಮಕ ಸಮಿತಿಯಲ್ಲಿ ಪದೇ ಪದೇ ತಕರಾರುಗಳು ಬಂದು ಕಾನ್ಫರೆನ್ಸ್ ಒಡೆದು ಹೋದಿತೇನೋ ಎಂಬ ಭೀತಿಗೂ ಅವಕಾಶವಿತ್ತು ಆ ದಿನಗಳಲ್ಲಿ ನಾನೋ ಅಥವಾ ಮತ್ತೊಬ್ಬ ಕಾರ್ಯಕರ್ತರೋ ಅವರ ಕೋಣೆಯಲ್ಲಿ ಕಾಲಿಟ್ಟ ಕೂಡಲೇ ಅವರು ನಮ್ಮ ಕಡೆಗೆ ತಿರುಗಿ ವಾಟ್ ಈಸ್ ದಿ ವರ್ಸ್ಟ್ ಎಂದು ಕೇಳುತ್ತಿದ್ದರು ನಾವು ಅಪಾಯವೇನೂ ಇಲ್ಲ ಎಂದು ಹೇಳಿ ನಮ್ಮ ಪ್ರಶ್ನೆಯನ್ನು ವಿವರಿಸುತ್ತಿದ್ದೆವು ಹೀಗೆ ನಾಲ್ಕೈದು ಸಾರಿ ನಡೆದ ಮೇಲೆ ನಾನು ಮತ್ತೊಂದು ಸಾರಿ ಅವರ ಕೋಣೆಗೆ ಕಾಲಿಡುತ್ತಲೇ ಅವರು ಮತ್ತೆ ವಾಟ್ ಈಸ್ ದಿವರ್ಸ್ ಎಂದು ಕೇಳಿದರು ನಾನು ಇದೇನು ಹೀಗೆ ಕೇಳೋಣ ಆಗುತ್ತದೆ ವಿಶ್ವೇಶ್ವರ್ಯನಗುರನ್ ನಗುಮುಖದಿಂದ ಇಫ್ ಯು ಆರ್ ಪ್ರಿಪೇರ್ಡ್ ಫಾರ್ ದಿವರ್ಸ್ ದಿರ್ ಈಸ್ ನಥಿಂಗ್ ದಟ್ ಯೂನಿಡ್ ಫಿಯರ್ ಅತ್ಯಂತ ಆಪತ್ತು ಯಾವುದೋ ಅದಕ್ಕೆ ನೀನು ಸಿದ್ಧನಾಗಿದ್ದಲ್ಲಿ ಮಿಕ್ಕ ಕಷ್ಟಗಳನ್ನು ಸುಲಭವಾಗಿ ಎದುರಿಸಲಾಗುತ್ತದೆ ಹೀಗೆ ಪ್ರಶ್ನೆ ಯಾವುದೇ ಆಗಲಿ ಅದರ ಅತ್ಯಂತ ಭಯಂಕರ ರೂಪವನ್ನು ಮನಸ್ಸಾಗ್ರಹಿಸಿ ಅದನ್ನೆದುರಿಸಲು ಸಿದ್ಧರಾಗಿರುವುದು ಅವರ ಅಭ್ಯಾಸ ಸಂಗತಿಯ ಅನುಕೂಲ ರೂಪವನ್ನು ಮಾತ್ರ ನೋಡಿ ಅವರು ಉತ್ಸಾಹ ಅದಕ್ಕೆ ವಿಕಟ ರೂಪವೂ ಹೊಂದಿರಬಹುದೆಂಬುದನ್ನು ಅವರು ಸರ್ವದಾ ನೆನಪಿನಲ್ಲಿರಿಸುತ್ತಿದ್ದರು ಬಾಜಾಭಜಂತ್ರಿ ತಿರುವನಂತಪುರದಲ್ಲಿ ಸ್ಟೇಟ್ಸ್ ಪೀಪಲ್ಸ್ ಕಾನ್ಫರೆನ್ಸಿಗಾಗಿ ಅಧ್ಯಕ್ಷರನ್ನು ಕರೆತರುವುದಕ್ಕೆಂದು ಸ್ವಾಗತ ಸಭೆಯ ಪ್ರಮುಖರು ಬಾಜಾ ಬಜಯಂತಿ ಸಮೇತವಾಗಿ ವಿಶ್ವೇಶ್ವರಯ್ಯನವರು ಇಳಿದಿದ್ದ ಅರಮನೆಯ ಕಟ್ಟಡಕ್ಕೆ ಹೋದರು ವಿಶ್ವೇಶ್ವರಯ್ಯನವರು ಸಿದ್ದರಾಗಿ ಕುಳಿತಿದ್ದರು ಮೇಳ ಉಪಕ್ರಮವಾಯಿತು ಇದೇನು ಎಂದು ಕೇಳಿದರು ತಮ್ಮನ್ನು ಸ್ವಾಗತ ಸ್ವಾಗತಿಸುವುದಕ್ಕೆ ಉತ್ತರ ಬಂದಿತು ಇವೆಲ್ಲ ಸಲ್ಲದು ಎಂದು ಹೇಳುತ್ತಾ ವಿಶ್ವೇಶ್ವರಯ್ಯನವರು ಮೋಟಾರಿನಲ್ಲಿ ಕುಳಿತರು ಗಾಡಿ ಹೊರಟಿತು ಮೇಳ ಹಿಂದೆಯೇ ಉಳಿಯಬೇಕಾಯಿತು ಪ್ರಾರ್ಥನೆ ಸಭಾ ಮಂಟಪದಲ್ಲಿ ಸ್ವಾಗತಾಧ್ಯಕ್ಷರಾದ ಪಿ ಕೆ ನಾರಾಯಣಪಿಳ್ಳೆಯವರು ವಿಶ್ವೇಶ್ವರಯ್ಯನವರ ಬಳಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಮೊದಲನೆಯದು ದೇವತಾ ಪ್ರಾರ್ಥನೆ ಎಂದರು ವಿಶ್ವೇಶ್ವರಯ್ಯನವರು ಕೇಳಿದರು ಪ್ರಾರ್ಥನೆ ನಾವು ಮಾಡುತ್ತಿರುವುದು ಒಳ್ಳೆಯ ಕೆಲಸವೆಂದು ನಮ್ಮ ಮನಸ್ಸಿಗೆ ನಿಶ್ಚಯವಾಗಿದ್ದರೆ ಆ ಒಳ್ಳೆಯ ಪ್ರಯತ್ನಕ್ಕೆ ದೇವರು ಒಲಿಯುವುದಿಲ್ಲವೇ ನಾರಾಯಣಪಿಳ್ಳ ಸನ್ಮಾನ್ಯರು ಸಂಸ್ಕೃತದಲ್ಲಿ ಒಳ್ಳೆಯ ಪಂಡಿತರು ಇಂಗ್ಲಿಷ್ನಲ್ಲಿಯೋ ಹಾಗೆಯೇ ಎಂದು ಅವರ ಮಾತುಕತೆಯಿಂದ ನನಗೆ ತೋರಿತು ಭಾರಿ ವಕೀಲರು ಮತ್ತು ಸಮಸ್ತ ಜನರಿಂದಲೂ ಗೌರವಿಸಲ್ಪಟ್ಟಿದ್ದವರು ಉತ್ತರೋತ್ತರ ಅವರು ತಿರುವಾಂಕೂರು ಹೈಕೋರ್ಟಿನ ಜಡ್ಜಿ ಪದವಿಗೆ ಆರಿಸಲ್ಪಟ್ಟರು ಅವರು ವಿಶ್ವೇಶ್ವರಯ್ಯನವರ ಮಾತನ್ನು ಅಂಗೀಕರಿಸಿ ಆದರೂ ತಾವು ಮೊದಲೇ ಒಬ್ಬ ರಾಮಕೃಷ್ಣಾಶ್ರಮದ ಯತಿಗಳನ್ನು ಬೇಡಿಕೊಂಡಿದ್ದರಿಂದ ಅದಕ್ಕಾಗಿ ಅವಕಾಶ ಕೊಡಬೇಕೆಂದರು ಅಲ್ಲಿದ್ದ ಒಬ್ಬರು ಅರ್ಧ ಗಂಟೆ ಕೊಡಬಹುದೆಂದರು ವಿಶ್ವೇಶ್ವರಯ್ಯನವರು ಬೆಚ್ಚಿಬಿದ್ದರು ಅಷ್ಟು ಹೊತ್ತು ವೇಸ್ಟ್ ಮಾಡುವುದೇ ಹತ್ತು ನಿಮಿಷ ಕೊಡುತ್ತೇನೆ ಅದರಂತೆ ಸಭಾ ಕಾರ್ಯ ಪ್ರಾರಂಭವಾಯಿತು ಸುಮಾರು ಐದು ಸಾದಾರು ಮಂದಿ ಸೇರಿದ್ದರೆಂದು ತೋರುತ್ತದೆ ಅದರಲ್ಲಿ ಮೂರರಲ್ಲಿ ಒಂದು ಭಾಗದಷ್ಟು ಮಳೆಯ ಮಹಿಳೆಯರ ಗುಂಪು ಅವರೆಲ್ಲ ವಿದ್ಯಾವತಿಯರು ಇಂಗ್ಲಿಷ್ ಮಲೆಯಾಳಿ ಮಾತ್ರವಲ್ಲದೆ ಸಂಸ್ಕೃತ ಭಾಷೆಯನ್ನು ಬಲ್ಲವರು ಎಷ್ಟೋ ಜನ ವಕೀಲರು ಕಾನ್ಫರೆನ್ಸಿನ ಕಡೆಯ ದಿನ ಒಂದು ಸ್ವಾರಸ್ಯ ನಡೆಯಿತು ಮಧ್ಯಾಹ್ನ ಟಿ ವೇಳೆಯಲ್ಲಿ ವಿಶ್ವೇಶ್ವರಯ್ಯನವರು ನಾನು ಇಬ್ಬರು ಒಂದು ಒಂದೆಡೆ ಬೇರೆಯಾಗಿ ಕುಳಿತು ಕಾಫಿ ಸೇವಿಸುತ್ತಿದ್ದೆವು ಅವರು ನನಗೆ ಹೇಳಿದರು ಇಲ್ಲಿಯ ಮುಕಂಡರು ಈ ಕಾನ್ಫರೆನ್ಸ್ ಅನ್ನು ಒಂದು ಸ್ಥಾಯಿ ಸಮಿತಿಯಾಗಿ ಮಾಡಬೇಕೆಂದು ನಿಶ್ಚಯಿಸಿಕೊಂಡಿದ್ದಾರೆ ಅದಕ್ಕೆ ನನ್ನನ್ನು ಅಧ್ಯಕ್ಷಾಗಿರಬೇಕೆಂದು ಅವರು ಒತ್ತಾಯಪಡಿಸುತ್ತಾರೆ ಅದು ಆಗತಕ್ಕದ್ದಲ್ಲವೆಂದು ನಾನು ಖಂಡಿತವಾಗಿ ಹೇಳಿದ್ದೇನೆ ನಿನ್ನಲ್ಲಿ ಆ ಪ್ರಸ್ತಾವ ಮಾಡಿದರೆ ನೀನು ನನ್ನ ಮಾತನ್ನು ಅನುಬೋಧಿಸಬೇಕಾದದ್ದು ಮತ್ತು ನಿನ್ನನ್ನು ಕಾರ್ಯದರ್ಶಿಯಾಗಿರುವಂತೆ ಕೇಳಿಕೊಳ್ಳುತ್ತಾರೆ ನೀನು ಅದಕ್ಕೆ ಒಪ್ಪಬಾರದೆಂದು ನನಗೆ ತೋರುತ್ತದೆ ಆದರೆ ಅವರು ಒಂದು ಬ್ಯಾಂಕಿನಲ್ಲಿ ಸಂಸ್ಥೆಯ ಖರ್ಚಿಗಾಗಿ ಮೂವತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಇಟ್ಟರೆ ಆಗ ನೀನು ಒಪ್ಪಿಕೊಳ್ಳಬಹುದು ನಾನು ಅಧ್ಯಕ್ಷತೆಯ ವಿಷಯದಲ್ಲಿ ಅವರು ಮಾಡಿದ್ದ ತೀರ್ಮಾನವನ್ನು ಒಪ್ಪಿಕೊಳ್ಳಲಾರನೆಂದು ಹೇಳಿದೆ ಆ ಪದವಿಗೆ ಅವರನ್ನು ಬಿಟ್ಟರೆ ಕಾನ್ಫರೆನ್ಸ್ ಅನ್ನು ಕೈಬಿಟ್ಟಂತೆಯೇ ಎಂದೆ ನನ್ನ ವಿಷಯವಾಗಿಯಾದರೂ ನಾನು ಮೊದಲೇ ಮನಸ್ಸು ಮಾಡಿಕೊಂಡಿದ್ದೆ ನಾನು ಸೆಕ್ರೆಟರಿಯಾಗಲಿ ಬೇರೆ ಕಾರ್ಯಭಾರಿಯಾಗಲಿ ಆಗತಕ್ಕದ್ದಲ್ಲ ಎಂದು ನನಗೆ ಯಾವ ಪ್ರಭಾವವೂ ಇಲ್ಲ ಪುರುಸತ್ತೂ ಇಲ್ಲ ನನ್ನ ಸ್ವಂತ ಜವಾಬ್ದಾರಿಗಳು ಹೇರಳವಾಗಿವೆ ಎಂದು ಎರಡು ವಿಷಯಗಳಲ್ಲೂ ನನ್ನ ಮಾತನ್ನು ಅವರು ಒಪ್ಪಿಕೊಳ್ಳಲಿಲ್ಲ ನಮ್ರತೆ ಅಷ್ಟರಲ್ಲಿ ಸಭೆ ಪುನಃ ಸಮಾವೇಶನಕ್ಕೆ ಹೊತ್ತಾದದ್ದರಿಂದ ಇಬ್ಬರೂ ಸಭಾ ಕಾರ್ಯಗಳು ಮುಗಿದ ಬಳಿಕ ಉಪಸಂಹಾರ ಭಾಷಣಗಳಾದವು ಆಗ ಮಾತನಾಡಿದವರಲ್ಲಿ ಮುಖ್ಯರು ಹೈದರಾಬಾದಿನ ವಾಮನರಾವ್ ನಾಯಕ್ ಎಂಬುವರು ಇವರು ಆ ಸಂಸ್ಥಾನದಲ್ಲಿ ಪ್ರಸಿದ್ಧರಾಗಿದ್ದ ಜನನಾಯಕರು ಭಾರೀ ಜಮೀನುದಾರರೆಂದು ಕೇಳಿದ್ದೇನೆ ಅವರ ಮಾತುಕತೆ ನಡತೆ ಎಲ್ಲವೂ ಮರ್ಯಾದೆ ವಿಶ್ವೇಶ್ವರಯ್ಯನವರ ಪರಿಚಯ ಅವರಿಗೆ ಹೈದರಾಬಾದಿನ ದಿವಸಗಳಿಂದ ಇಪ್ ಇತ್ತೆಂದು ತೋರುತ್ತದೆ ನಮ್ಮ ಕಾನ್ಫರೆನ್ಸಿನ ಮುಕ್ತಾಯ ಭಾಷಣದಲ್ಲಿ ವಾಮನರಾಯರು ಕಾನ್ಫರೆನ್ಸ್ ಅನ್ನು ಸ್ಥಾಯಿ ಸಂಸ್ಥೆಯನ್ನಾಗಿ ಮಾಡಬೇಕೆಂಬ ಪ್ರಸ್ತಾಪವನ್ನೆತ್ತಿ ಆ ಸಂಸ್ಥೆಗೆ ಅಧ್ಯಕ್ಷರಾಗಲು ವಿಶ್ವೇಶ್ವರಯ್ಯನವರು ಸಮ್ಮತಿ ಕೊಡಲಿಲ್ಲವೆಂಬ ನಿರಾಶೆಯನ್ನು ಸೂಚಿಸಿ ಅವರು ಒಪ್ಪಿಕೊಳ್ಳಬೇಕೆಂದು ಒತ್ತಾಯ ಮಾತನಾಡಲು ಹೊರಟರು ಆಗ ಅವರು ವಿಶ್ವೇಶ್ವರಯ್ಯನವರನ್ನು ಸಂಬೋಧಿಸಿ ಹೇಳಿದರು ಸ್ವಾಮಿ ತಾವು ನಮ್ಮ ದೇಶಕ್ಕೆ ಎಷ್ಟೋ ಸೇವೆ ಸಲ್ಲಿಸಿದ್ದೀರಿ ಅನೇಕ ದಶಕಗಳ ಕಾಲ ಸೇವೆ ಮಾಡಿದ್ದೀರಿ ಬಹುಮುಖವಾಗಿ ಸೇವೆ ಮಾಡಿದ್ದೀರಿ ತಾವು ನಮ್ಮ ಪಾಲಿಗೆ ಭೀಷ್ಮಾಚಾರ್ಯರು ಹೀಗೆ ಹೇಳುತ್ತಾ ಮುಂದುವರಿಯುವವರಾಗಿದ್ದರು ವಿಶ್ವೇಶ್ವರ್ಯನವರು ಒಡನೆಯೇ ಹೇಳಿದರು ವಾಮನರಾಯರೇ ನೀವು ನನ್ನ ಸಣ್ಣತನವನ್ನು ನಾನು ನೆನೆಸಿಕೊಳ್ಳುವಂತೆ ಮಾಡಿದ್ದೀರಿ ಭೀಷ್ಮಾಚಾರ್ಯರಲ್ಲಿ ನಾನೆಲ್ಲಿ ಮಿಸ್ಟರ್ ಮಾವನ್ ವಾಮನ ರಾವ್ ಯು ಆರ್ Where is the great ದ and where am I? I am a small man. ಇದನ್ನು ಕೇಳಿದ ನಮಗೆಲ್ಲ ಕಣ್ಣುಗಳಲ್ಲಿ ಹನಿಗೂಡಿತು ಅಷ್ಟು ಸಾಮರ್ಥ್ಯದಲ್ಲಿ ಅಷ್ಟು ಯಶಸ್ವಿ ಯಶಸ್ವಿ ಯತೆಯಲ್ಲಿ ಅದೆಷ್ಟು ಸೌಜನ್ಯ ಅದೆಷ್ಟು ವಿನಯ ಕಡೆಗೂ ಅವರು ಸಸೇಮಿರ ಬಿಡಲಿಲ್ಲ. ಆ ಕಾನ್ಫರೆನ್ಸು ಮತ್ತೊಂದು ಸಾರಿ ಸೇರಲು ಇಲ್ಲ ಕಾನ್ಫರೆನ್ಸಿನ ಫಲಿತ ಆದರೆ ಆ ಕಾನ್ಫರೆನ್ಸ್ ಮಾಡಿದ ಕೆಲಸವನ್ನು ಬಹುಜನ ವಿಚಾರಕ್ಕೆ ತೆಗೆದುಕೊಂಡರು ಆ ಕಾನ್ಫರೆನ್ಸ್ ಒಪ್ಪಿ ಅಂಗೀಕರಿಸಿದ ಸೂಚನಾ ಪತ್ರಿಕೆಯು ಟ್ರಿವ್ಯಾಂಡ್ರಮ್ ಮೆಮೊರಾಂಡಮ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿ ಬಹು ಮಂದಿಯ ಗಮನವನ್ನೇ ಗಮನವನ್ನೆಳೆಯಿತು ಬೆರಿಡೆಲ್ ಕೀತ್ ಮೊದಲಾದ ಪ್ರಖ್ಯಾತ ರಾಜಕೀಯ ಗ್ರಂಥ ಲೇಖಕರು ಅದನ್ನು ಪ್ರಸ್ತಾವಿಸಿದರು ನನಗೆ ಈಗಲೂ ಅನ್ನಿಸುತ್ತದೆ ಅದು ಬಫು ಸಮೀಚನವಾದ ರಾಜ್ಯ ನಿಬಂಧನೆಯ ಸೂಚನಾವಳಿ ಎಂದು ಅದರಲ್ಲಿಯ ಮುಖ್ಯಾಂಶಗಳು ಮೂರು ಇಂಡಿಯಾವು ಏಕೈಕವಾದ ಸಂಯುಕ್ತ ರಾಷ್ಟ್ರವಾಗಿರತಕ್ಕದ್ದು ದೇಶೀಯ ರಾಜ್ಯಗಳಲ್ಲಿ ಯಾವ ಯಾವುವು ಉಪ ಉಪಪತಿಯಿಂದಲೂ ಇತರ ದೃಷ್ಟಿಗಳಿಂದಲೂ ಉಳಿದಿರಲು ಅರ್ಹವಾದು ಅರ್ಹವಾದುುವೆಂದು ತೋರುತ್ತದೆಯೋ ಅವು ರೂಪ ಗೆಡದೆ ತಮ್ಮ ತಮ್ಮ ರಾಜರುಗಳೊಡನೆ ಉಳಿದುಕೊಂಡು ಸಂಯುಕ್ತ ರಾಷ್ಟ್ರದ ಅಂತರ್ಭಾಗಗಳಾಗಿ ಜೀವಿಸತಕ್ಕದ್ದು ಸಂಯುಕ್ತ ರಾಷ್ಟ್ರದ ಎಲ್ಲ ಭಾಗಗಳಲ್ಲಿಯೂ ಪ್ರಜಾಭಿಪ್ರಾಯಕ್ಕೊಳಪಟ್ಟ ಸರಕಾರಗಳಿರತಕ್ಕದ್ದು ವ್ಯಾಸಂಗ ಈ ಮೆಮೊರ್ಯಾಂಡಮ್ನ ವಾಕ್ಯವಾಕ್ಯವನ್ನು ಕಂಡ ಕಂಡವನ್ನು ಪರೀಕ್ಷಿಸಿ ಸಭಾ ಸಮಿತಿಯ ಅಭಿಪ್ರಾಯದ ಮೇರೆಗೆ ತಿದ್ದಿದಾಯಿತು. ಅದರ ಅಂಶಗಳ ಚರ್ಚೆಗೆ ಬಂದಾಗ ವಿಶ್ವೇಶ್ವರಯ್ಯನವರು ತೋರಿಸಿದ ರಾಜಕೀಯ ಪ್ರಜ್ಞೆಯು ಅಂತರ್ದೃಷ್ಟಿಯು ಎಷ್ಟೋ ಪ್ರಸಿದ್ಧರಾದ ರಾಜಕೀಯ ಪ್ರಾಜ್ಞರದಕ್ಕಿಂತ ಹೆಚ್ಚಾದದ್ದೆಂದು ನನಗನ್ನಿಸುತ್ತದೆ ಈ ಕೆಲಸವನ್ನು ವಿಶ್ವೇಶ್ವರ್ಯನವರು ಒಪ್ಪಿಕೊಂಡ ಮೇಲೆ ಅವರು ವಿಸ್ತಾರವಾದ ರಾಜಕೀಯ ಸಾಹಿತ್ಯ ವ್ಯಾಸಂಗವನ್ನು ಕೈಕೊಂಡಿದ್ದಿರಬೇಕು ಅವರು ತಿರಿಕೊಂಡ ಮೇಲೆ ಅವರ ಸ್ವಂತ ಗ್ರಂಥ ಭಂಡಾರವನ್ನು ನಾನು ಹುಡುಕಿ ನೋಡುವ ಅವಕಾಶ ಬಂತು ಆಗ ನೋಡಿದರೆ ಅದರಲ್ಲಿ ಅನೇಕ ಪ್ರಮಾಣಭೂತವಾದ ರಾಜ್ಯಶಾಸ್ತ್ರ ಗ್ರಂಥಗಳು ಕಂಡುಬಂದವು ಬ್ರೈಸ್ ಲೋವೆಲ್ ಮೊದಲಾದ ಅನೇಕ ರಾಜ್ಯಶಾಸ್ತ್ರ ಲೇಖಕಗಳ ಲೇಖಕರ ಕೃತಿಗಳು ಅಲ್ಲಿದ್ದವು ಅನೇಕ ಗ್ರಂಥಗಳಲ್ಲಿ ವಿಶ್ವೇಶ್ವರಯ್ಯನವರು ಪಕ್ಕ ಟಿಪ್ಪಣಿಗಳನ್ನು ತಮ್ಮ ಕೈಯಿಂದ ಬರೆದಿದ್ದರು ಯಾವ ಕೆಲಸವನ್ನು ಕೈಗೆ ತೆಗೆದುಕೊಂಡರೂ ಅದನ್ನು ಆದಷ್ಟು ಪ್ರಮಾಣವತ್ತಾಗಿ ಆದಷ್ಟು ಪರಿಷ್ಕಾರದಿಂದ ಮಾಡಬೇಕೆಂಬುದು ಅವರ ಸೂತ್ರ ಕಾಲನಿಯಮ ಕಾನ್ಫರೆನ್ಸಿನ ಸಬ್ಜೆಕ್ಟ್ ಕಮಿಟಿ ವಿಷಯ ನಿಯಾಮಕ ಸಮಿತಿ ಮೂರು ದಿನವೂ ಮಧ್ಯಾಹ್ನ ಸೇರುತ್ತಿತ್ತು ಆ ಮೀಟಿಂಗು ಮುಗಿಯುವ ಹೊತ್ತಿನಲ್ಲಿ ವಿಶ್ವೇಶ್ವರಯ್ಯನವರು ಜೆಂಟ್ಲ್ಮೆನ್ ವೆನಾವಿ ಮೀಟಿಂಗ್ ನೆಕ್ಸ್ಟ್ ಎಂದು ಕೇಳುವರು ಸದಸ್ಯರಲ್ಲೊಬ್ಬರು ಟೂ ಓ ಕ್ಲಾಕ್ ಟುಮಾರೋ ಎನ್ನುವರು ವಿಶ್ವೇಶ್ವರಯ್ಯನವರು ಈಸೆಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ಆರ್ ಆಡಂಡ್ ಟೈಮ್ ಎಂದು ಕೇಳುವರು ಅವರು ಹೀಗೆಂದದ್ದನ್ನು ಎರಡು ಮೂರು ಸಲ ಕೇಳಿದ್ದ ಒಬ್ಬರು ಪ್ರಶ್ನಿಸಿದರು ಏನ್ ಟೈಮ್ ಎಂದರೇನು ನೀವು ಎರಡು ಗಂಟೆಗೆ ಎಂದು ಹೇಳಿದಿರಲ್ಲ ಅದು ಗ್ರೀನ್ ವೀಚ್ ಗಡಿಯಾರಕ್ಕನುಸಾರವಾದದ್ದಾದರೆ ಅದು ಸ್ಟ್ಯಾಂಡರ್ಡ್ ಟೈಮ್ ಅದು ಪ್ರಪಂಚದಲ್ಲಿ ಎಲ್ಲರೂ ಅನುಸರಿಸುತ್ತಿರುವ ಕಾಲ ಪ್ರಮಾಣ ಆದರೆ ಏಡನ್ ಬಂದರಿನಲ್ಲಿ ಎರಡು ಗಂಟೆಗೆ ಯಾವುದೋ ಹಡಗು ಬರುತ್ತದೆಂದು ನಿಷ್ಕರ್ಷಿಯಾಗಿರುತ್ತದೆಯಷ್ಟೇ ಆ ಹಡಗು ಅಲ್ಲಿಗೆ ಯಾವಾಗ ಬರುತ್ತದೋ ಆಗಲೇ ಎರಡು ಗಂಟೆ ಅದು ಸಂಜೆ 7 ಗಂಟೆಗೆ ಬಂದರು ಆಗ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ನಮ್ಮ ಮೀಟಿಂಗ್ಗಳು ಏಳನ್ ಪದ್ಧತಿಯನ್ನು ಅನುಸರಿಸುತ್ತಿವೆ ನೀವೆಲ್ಲ ಬಂದು ಸೇರಿದಾಗ ಎರಡು ಗಂಟೆ ಎಲ್ಲರೂ ನಕ್ಕು ತಾವು ತಿದ್ದಿಕೊಳ್ಳುವುದಾಗಿ ಭರವಸೆ ಕೊಟ್ಟರು ಸತ್ಯ ಅನ್ಯ ಮರ್ಯಾದೆ ಮೇಲೆ ಹೇಳಿದ ಮೆಮೊರಾಂಡಂ ಪತ್ರಿಕೆಯನ್ನು ಓದಿ ಚರ್ಚಿಸುತ್ತಿದ್ದ ಕಾಲದಲ್ಲಿ ಅಲ್ಲಿ ಉದಾಹರಿಸಿದ್ದ ಸಂಗತಿಗಳು ಅಂಕಗಳು ವಾದಗಳು ಪ್ರಮಾಣಭೂತವಾಗಿವೆ ಎಂಬ ವಿಷಯದಲ್ಲಿ ವಿಶ್ವೇಶ್ವರ್ಯನವರಿಗೆ ಶಂಕೆ ಬರುವುದು ಆಗ ಅವರು ನನ್ನನ್ನು ಪ್ರಶ್ನೆ ಕೇಳುವರು ನಾನು ಆ ಸಂಗತಿ ಇಂಥ ಗ್ರಂಥದಲ್ಲಿ ಅಥವಾ ಕಾನೂನಿನಲ್ಲಿದೆ ಎಂದು ಉತ್ತರ ಹೇಳಿ ಆಧಾರ ಗ್ರಂಥವನ್ನು ತೆಗೆದು ಆ ವಾಕ್ಯವನ್ನು ಅವರ ಮುಂದೆ ಹಿಡಿಯಲು ಹೊರಡುತ್ತಿದ್ದೆ ಅಷ್ಟರಲ್ಲಿಯೇ ಅವರು ಸರಿ ಸರಿ ನೀನು ನೋಡಿದ್ದರೆ ಸರಿ ಎಂದು ಹೇಳಿ ನನ್ನನ್ನು ಸಮಾಧಾನಪಡಿಸುತ್ತಿದ್ದರು ಅವರು ಸಮಾಧಾನ ಪಟ್ಟರಲ್ಲ ಎಂದುಕೊಂಡು ಪುಸ್ತಕವನ್ನು ಬದಿಗಿರಿಸುತ್ತಿದ್ದೆ ಕೆಲವು ನಿಮಿಷಗಳಾದ ಮೇಲೆ ನನಗೆ ಏನೋ ಕೆಲಸ ನಿಯಮಿಸುವರು ಅದಕ್ಕಾಗಿ ನಾನು ಹೊರಗೆ ಹೋಗಿ ಎಂಟು ಹತ್ತು ನಿಮಿಷ ಕಳೆದು ಕೊಠಡಿಯೊಳಕ್ಕೆ ಬಂದಾಗ ವಿಶ್ವೇಶ್ವರ್ಯನವರು ಆ ಗ್ರಂಥವನ್ನು ತಾವೇ ತೆಗೆದು ನಾನು ಹೇಳಿದ್ದು ಸರಿಯೋ ಎಂದು ನೋಡಿಕೊಳ್ಳುತ್ತಿರುವರು ನಾನು ಹಿಂತಿರುಗುವುದನ್ನು ಕಂಡೊಡನೆಯೇ ಪುಸ್ತಕವನ್ನು ತಟ್ಟನೆ ಮುಚ್ಚಿ ಬೇರೆ ಏನೋ ಹುಡುಕುತ್ತಿದ್ದಂತೆ ನನಗೆ ಹೇಳುವರು ನನಗೆ ಸಂದರ್ಭ ಅರ್ಥವಾಗಿ ದಿರಲಿಲ್ಲ. ಅವರು ಯಾವುದನ್ನು ಸ್ವತಃ ಪರೀಕ್ಷೆ ಮಾಡಿ ಮನಸ್ಸಿಗೆ ನಿಶ್ಚಯ ಮಾಡಿಕೊಳ್ಳಬೇಕು ಆದರೆ ಇನ್ನೊಬ್ಬರಿಗೆ ತಾವು ಅಪನಂಬಿಕೆ ಪಟ್ಟಿದ್ದರೆಂದು ಶಂಕೆ ತೋರಬಾರದು ಒಂದು ಕಡೆ ಸತ್ಯ ಇನ್ನೊಂದು ಕಡೆ ಅನ್ಯ ಮರ್ಯಾದೆ ಇಂಥ ಸಂಗತಿ ಇನ್ನೊಂದು ಜ್ಞಾಪಕಕ್ಕೆ ಬರುತ್ತದೆ ಇದನ್ನು ನನಗೆ ಹೇಳಿದವರು ಬೊಂಬಾಯಿ ಪಟ್ಟಣದ ಇಂಡಿಯನ್ ಸೋಷಿಯಲ್ ರಿಫಾರ್ಮರ್ ಪತ್ರಿಕೆಯ ಸಂಪಾದಕರಾಗಿದ್ದ ಪ್ರಾಜ್ಞ ಸಾಧುಗಳಾದ ಕೆ ನಟರಾಜನ್ರವರು ನಟರಾಜನ್ರವರು ಹೈದರಾಬಾದಿನಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸರ್ ಅಕ್ಬರ್ ಹೈದರಿಯವರು ಜಡ್ಜಿ ಚಂದಾವರ್ಕರ್ ಅವರು ವಿಶ್ವೇಶ್ವರಯ್ಯನವರು ಆಪ್ತ ಸ್ನೇಹಿತರು ಬೊಂಬಾಯಿಯಲ್ಲಿದ್ದಾಗ ಈ ನಾಲ್ಕು ಮಂದಿಯು ವಾರಕ್ಕೊಂದು ಸಲ ಒಂದು ಕಡೆ ಸೇರಿ ಬ್ರೌನಿಂಗ್ ಕವಿಯ ಕೃತಿಗಳನ್ನು ಓದತಕ್ಕದ್ದೆಂದು ನಿಶ್ಚಯ ಮಾಡಿಕೊಂಡಿದ್ದರಂತೆ ಆಗ ಒಂದು ಸಾರಿ ವಿಶ್ವೇಶ್ವರಯ್ಯನವರು ಸರ್ ಅಕ್ಬರ್ ಹೈದರಿಯವರ ಮನೆಗೆ ಹೋದರು ಅಲ್ಲಿ ಕುಳಿತ ಮೇಲೆ ದಾಹವಾಗುತ್ತಿದೆ ಎಂದು ನೀರನ್ನು ಕೇಳಿದರು ಹೈದರಿಯವರು ತಮ್ಮ ಬಿಬಿ ರಾಣಿಯನ್ನು ಕರೆದು ಕುಡಿಯಲಿಕ್ಕೆ ನೀರನ್ನು ತರಿಸ ಹೇಳಿದರು ಆಕೆ ಯಾದರೋ ಅತಿಥಿಗಳ ಗೌರವವನ್ನು ನೆನೆಸಿಕೊಂಡು ಒಂದು ಗ್ಲಾಸಿನಲ್ಲಿ ಶರಾಬತ್ತನ್ನು ತರಿಸಿಕೊಟ್ಟರಂತೆ ವಿಶ್ವೇಶ್ವರಯ್ಯನವರು ಅದನ್ನು ಸೇವಿಸಿದ ಶಾಸ್ತ್ರ ಮಾಡಿ ಆ ಗ್ಲಾಸನ್ನು ತಮ್ಮ ಬಳಿಯ ಮೇಜಿನ ಬಳಿ ಇರಿಸಿಕೊಂಡಿದ್ದರು ಹೈದರಿಯವರು ಯಾವುದೋ ಒಂದು ಸಣ್ಣ ನಿಮಿತ್ತಕ್ಕಾಗಿ ಒಂದು ಕ್ಷಣ ಮಾತ್ರ ಆ ಕೊಠಡಿಯಿಂದ ಹೊರಕ್ಕೆ ಹೋದರು ಅವರು ಹಿಂದಿರುಗುವ ವೇಳೆಗೆ ವಿಶ್ವೇಶ್ವರಯ್ಯನವರು ಶರಾಬತ್ತನ್ನು ಕಿಟಕಿಯಿಂದ ಆಚೆಗೆ ಎಸೆದದ್ದನ್ನು ಕಂಡರು ಇಬ್ಬರ ಮುಖಗಳು ಒಬ್ಬರನ್ನೊಬ್ಬರು ಕಂಡಾಗ ನಗೆ ಸೂಸುತ್ತಿದ್ದವು ಹೈದರಿಯವರು ಏನು ಮುಸಲ್ಮಾನರ ನೀರೆಂದು ಎಸೆದಿರೋ ಎಂದರು ವಿಶ್ವೇಶ್ವರಯ್ಯನವರು ನನಗೆ ಶರವತ್ತು ರುಚಿಸುವುದಿಲ್ಲ ಎಂದರು ನಿಜವನ್ನು ದೇವರು ಬಲ್ಲ ಭದ್ರಾವತಿಯ ಇತರರ ಕೀರ್ತಿಮಾನಗಳ ವಿಷಯದಲ್ಲಿ ವಿಶ್ವೇಶ್ವರಯ್ಯನವರು ಆ ಕೀರ್ತಿ ಸನ್ಮಾನಗಳು ತಮ್ಮ ಸ್ವಂತದವೋ ಎನ್ನುವಷ್ಟು ಜಾಗರೂಕರಾಗಿರುತ್ತಿದ್ದರು ಅವರು ದಿವಾನ ಪದವಿಯಿಂದ ನಿವೃತ್ತರಾಗಿಯೇ ಕೆಲವು ಕಾಲವಾದ ಮೇಲೆ ಆಗ ಕಷ್ಟದ ಪರಿಸ್ಥಿತಿಯಲ್ಲಿದ್ದ ಬದ್ರಾವತಿ ಕಬ್ಬಿಣದ ಕಾರ್ಖಾನೆಯ ಯಜಮಾನ್ಯವನ್ನು ವಹಿಸಿಕೊಂಡರಷ್ಟೆ ಆ ಬಳಿಕ ಆ ಕಾರ್ಖಾನೆಯ ವಿಷಯವಾಗಿಯೋ ಕನ್ನಂಬಾಡಿಯ ಕೃಷ್ಣರಾಜರ ಸಾಗರದ ವಿಷಯವಾಗಿಯೋ ಅದು ದುಂದು ವೆಚ್ಚವಾಯಿತೆಂದು ಬಿಳಿಯಾನೆಯನ್ನು ಕಟ್ಟಿಕೊಂಡಂತಾಯಿತೆಂದು ಕೆಲವರು ದೂರು ಎಬಿಸಿದರು. ಹಾಗೆ ಪುಕಾರು ಮಾಡಿದವರಲ್ಲಿ ಹೈಕೋರ್ಟಿನ ಜಡ್ಜಿಯಾಗಿದ್ದ ಟಿ ಪರಮಶಿವಯ್ಯರವರು ಮುಖ್ಯರು ಇವರ ಆಕ್ಷೇಪಣೆಗಳಿಗೆ ಸಂಪಿಗೆ ವೆಂಕಟಪತಯ್ಯನವರು ಪ್ರತ್ಯುತ್ತರ ಕೊಟ್ಟರು ಪತ್ರಿಕೆಗಳಲ್ಲಿ ಬರೆದರು ಆ ಲೇಖನಗಳು ಪುಸ್ತಕ ರೂಪವಾಗಿಯೂ ಪ್ರಕಟವಾಗಿದ್ದವು ಪತ್ರಿಕೆಗಳಲ್ಲಿ ಹೀಗೆ ವಾದವಿವಾದಗಳು ನಡೆಯುತ್ತಿದ್ದ ಕಾಲದಲ್ಲಿ ಒಂದು ದಿನ ನಾನು ವಿಶ್ವೇಶ್ವರಯ್ಯನವರಲ್ಲಿಗೆ ಹೋಗಿದ್ದಾಗ ಅವರು ಎರಡು ಮೂರು ಟೆಲಿಗ್ರಾಮ್ಗಳನ್ನು ಕಾಗದಗಳನ್ನು ನನಗೆ ತೋರಿಸಿದರು ಆ ಟೆಲೆಗ್ರಾಮುಗಳಿಂದಲೂ ಕಾಗದಗಳಿಂದಲೂ ಒಂದು ಸಂಗತಿ ನನ್ನ ಮನಸ್ಸಿಗೆ ರುಜುವಾತಾಯಿತು ಕಬ್ಬಿಣದ ಕಾರ್ಖಾನೆಗೂ ಅದಕ್ಕೆ ಸಂಬಂಧಪಟ್ಟ ರೈಲ್ವೆ ಕಾರ್ಯಕ್ಕೂ ಅವಶ್ಯವಾಗಿದ್ದ ಇಂಜಿನ್ ರೈಲ್ ಮೊದಲಾದ ಸಾಮಾನುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುವ ವ್ಯಾಪಾರದಲ್ಲಿ ಆಗ ಉನ್ನತ ಅಧಿಕಾರದಲ್ಲಿದ್ದ ಕೆಲ ಮಂದಿಯ ಕೈವಾಡ ನಡೆದಿತ್ತು ಎಂಬುದು ಆ ಸಂಗತಿ ಜೇನು ಹಿಂಡುವವನು ಕೈ ನೆಕ್ಕಿಕೊಂಡನೆಂದರೆ ಆಶ್ಚರ್ಯಪಡಬೇಕಾದದ್ದಿಲ್ಲ ವಿಶ್ವೇಶ್ವರಯ್ಯನವರು ನನಗೆ ಆ ಕಾಗದ ಪತ್ರಗಳನ್ನು ತೋರಿಸಿ ಹಲವಾರು ವರ್ಷಗಳಾದ ಮೇಲೆ ಆಕೆ ಬಹುಶಃ ಅವರು ತೊಂಬತ್ತೈದು ತೊಂಬತ್ತಾರು ವಯಸ್ಸಿನವರಾಗಿದ್ದರು ನಾನು ಒಂದು ಸಾರಿ ಆ ಹಿಂದಿನ ರುಜುವಾತುಗಳ ಪ್ರಸ್ತಾವವನ್ನೆತ್ತಿದೆ ಅವರು ಕಾಗದ ಪತ್ರಗಳನ್ನು ತಕ್ಕಂತೆ ವಿಲೆ ಮಾಡಲು ಅದು ಸರಿಯಾದ ಕಾಲವೆಂದು ಪ್ರಸಕ್ತವಾದ ಟೆಲಿಗ್ರಾಂ ಕಾಗದಗಳನ್ನು ಜೋಪಾನ ಮಾಡತಕ್ಕದ್ದೆಂದು ಸೂಚಿಸಿದೆ ಅವರು ಹೇಳಿದರು ಆ ಕಾಗದ ಪತ್ರಗಳನ್ನೆಲ್ಲ ಇನ್ನೊಬ್ಬರ ಮಾನಮರ್ಯಾದೆಗಳಿಗೆ ಕುಂದು ತರಬಹುದಾದ ಯಾವ ದಾಖಲೆಯನ್ನು ನಾನು ಉಳಿಸಿಲ್ಲ ಇತರರು ಮಾಡಿದ್ದು ಸರಿಯೋ ಅಲ್ಲವೋ ಅವರ ವಿಷಯದಲ್ಲಿ ನ್ಯಾಯ ನಿರ್ಣಯ ಮಾಡುವ ಕೆಲಸ ನನ್ನದಲ್ಲ ಅದು ಭಗವಂತನಿಗೆ ಸೇರಿತ್ತು ನಾನು ನಿನಗೆ ಆ ಟೆಲಿಗ್ರಾಂ ಕಾಗದಗಳನ್ನು ತೋರಿಸಿದ್ದರೆ ಉದ್ದೇಶವನ್ನು ನೀನು ಗ್ರಹಿಸಿದ್ದೀಯಷ್ಟೇ ದುಂದುವೆಚ್ಚಕ್ಕೂ ಹಣ ಜವಾಬ್ದಾರಿ ನನ್ನದಲ್ಲವೆಂದು ನಿನ್ನ ಮನಸ್ಸಿಗೆ ರುಜುವಾತಾಗಿದ್ದರೆ ಸಾಕು ಇದು ದೊಡ್ಡ ಮನುಷ್ಯತನವನ್ನು ಕಂಡಾಗ ಇಂತ ದೊಡ್ಡ ಮನುಷ್ಯತನವನ್ನು ಕಂಡಾಗ ಅದ್ಭುತ ರಸದ ಅನುಭವವಾಗುತ್ತದೆ ತಪೋನಿಷ್ಠೆ ವಿಶ್ವೇಶ್ವರಯ್ಯನವರು ತಮ್ಮ ಜೀವನದ ಕಾರ್ಯಭಾಗದ ವೃತ್ತಾಂತವನ್ನು ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಬರೆಯುತ್ತಿದ್ದಾಗ ಎರಡು ಚಿತ್ರಪಟಗಳನ್ನು ನೋಡಿದೆ ಒಂದರಲ್ಲಿ ಬೊಂಬಾಯಿ ಗವರ್ನರ್ ಲಾರ್ಡ್ ಸೈಡನ್ ಹ್ಯಾಮ್ ಅವರ ಪತ್ನಿಯು ತಮ್ಮ ನಡುವೆ ವಿಶ್ವೇಶ್ವರಯ್ಯನವರನ್ನು ಕೂಡಿಸಿಕೊಂಡು ಯಾವುದೋ ನದಿಯ ಮೇಲೆ ದೋಣಿ ಪ್ರಯಾಣ ಮಾಡುತ್ತಿದ್ದದು ಇನ್ನೊಂದು ಮಹಾಪುರುಷರಾದ ಮಹಾದೇವ ಗೋವಿಂದ ರಾನಡೆಯವರು ವಿಶ್ವೇಶ್ವರಯ್ಯನವರ ಭುಜದ ಮೇಲೆ ಕೈಯಿಟ್ಟುಕೊಂಡು ಮಿತ್ರ ಸಂಭಾಷಣೆ ನಡೆಸುತ್ತಿರುವುದು ಈ ಎರಡು ಚಿತ್ರಗಳನ್ನು ಪುಸ್ತಕದಲ್ಲಿ ಸೇರಿಸಿದರೆ ಚೆನ್ನಾಗಿರುತ್ತದೆಂದು ಬೇಡಿ ಅಂಗಲಾಚಿದೆ ಅವರು ಒಪ್ಪಲಿಲ್ಲ ಕಡೆಗೆ ರಡೆಯವರೊಡನಿದ್ದ ಒಂದು ಚಿತ್ರವನ್ನಾದರೂ ಕೊಡಿರೆಂದು ಎಷ್ಟೋ ಬೇಡಿಕೊಂಡೆ ಉಹು ಅವರ ಮಾತು ಇದು ಮನುಷ್ಯನು ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಬೇಕು ಆಗ ತುಕವಾಗಿ ಬಂದ ಈ ಪ್ರಖ್ಯಾತಿಗಳಿಂದ ತಾನು ದೊಡ್ಡವನಾಗಿರುವೇನೆಂದುಕೊಳ್ಳಬಾರದು ನಾನು ಎಷ್ಟು ಎತ್ತರವಿದ್ದೇನೋ ವಿದ್ಯೇನೆಯೋ ಅಷ್ಟೇ ಇದ್ದೇನೆ ಅದಕ್ಕಿಂತ ಒಂದಂಗುಲ ಹೆಚ್ಚಿನವನೆಂಬಂತೆ ನಡೆಯಬಾರದು ವಿಶ್ವೇಶ್ವರ್ಯನವರು ತಪಸ್ವಿಗಳು ತಪಸ್ವಿ ಪುಣ್ಯೋಭವತಿ ತಪಸ್ವಿ ಪುಣ್ಯೋಭವತಿ ಅನುಬಂಧ ವಿಶ್ವೇಶ್ವರಯ್ಯ ಗಾಂಧಿ ವಿಶ್ವೇಶ್ವರಯ್ಯನವರಿಗೂ ಗಾಂಧಿಯವರಿಗೂ ಇದ್ದ ಸ್ನೇಹ ವಿಷಯವನ್ನು ಕುರಿತು ಕೆಲವರು ಪ್ರಶ್ನೆ ಕೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಅವರಿಬ್ಬರು ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗೋದಕ್ಕೆ ಹಿಂದೆಯೇ ಪರಸ್ಪರ ಪರಿಚಿತರಾಗಿದ್ದರು ಗೋಕಲೆ ಗೋಖಲೆಯವರು ಇಬ್ಬರಿಗೂ ಆಪ್ತರು ಅವರಿಬ್ಬರ ಮೈತ್ರಿಗೆ ಅದು ಒಂದು ಕಾರಣವಿದ್ದಿರಬಹುದು ಗಾಂಧಿಯವರು ಬೆಂಗಳೂರಿಗೆ ಮೊದಲು ಬಂದದ್ದು ಸಾವಿರದ ಒಂಬೈನೂರ ಅವರನ್ನು ಬರಮಾಡಿಕೊಳ್ಳಲು ಒಂದು ಸ್ವಾಗತ ಸಮಿತಿಯನ್ನು ಮಾಡಿಕೊಂಡದ್ದಾಗಿತ್ತು ಆಗ ವಿಶ್ವೇಶ್ವರಯ್ಯನವರು ದಿವಾನರು ಸ್ವಾಗತ ಸಮಿತಿಯು ವಿಶ್ವೇಶ್ವರಯ್ಯನವರಿಗೆ ಆಹ್ವಾನ ಕಳುಹಿಸಿತ್ತು ಅವರು ಆ ಸಮಯದಲ್ಲಿ ಮೈಸೂರು ಪ್ರಾಂತ ಸಂಚಾರದಲ್ಲಿದ್ದರು ಅಲ್ಲಿಂದ ಅವರು ಬರೆದ ಪ್ರತ್ಯುತ್ತರದಲ್ಲಿ ಹೀಗೆ ಹೇಳಿದ್ದರು ಗಾಂಧಿಯವರನ್ನು ಬೆಂಗಳೂರಿಗೆ ಬರಮಾಡಿಕೊಳ್ಳುವುದು ಯುಕ್ತವಾದ ಯೋಜ ಯೋಚನೆ ಅದರಿಂದ ನನಗೆ ತುಂಬಾ ಸಂತೋಷವಾಗಿದೆ ಆದರೆ ಈಗ ನಾನು ಪರಸ್ಥಳದಲ್ಲಿರುವುದರಿಂದ ನಾನು ಸ್ವಾಗತ ಸಮಾರಂಭದಲ್ಲಿ ನಿಮ್ಮೊಡನೆ ಸೇರುವಂತಿಲ್ಲವಲ್ಲ ಎಂದು ವಿಷಾದವಾಗಿದೆ ಗಾಂಧಿ ದಂಪತಿಗಳು ಬರುವ ದಿವಸ ಸಂಜೆ ನಾನು ಬೆಂಗಳೂರಿಗೆ ವಾಪಸ್ಸು ಬರತಕ್ಕೂ ಗೊತ್ತಾಗಿದೆ ಬಂದ ಕೂಡಲೇ ಬಹುಶಃ ಆ ರಾತ್ರಿ ನಾನು ಅವರನ್ನು ಅವರ ಬಿಡಾರದಲ್ಲಿ ಕಂಡು ನನ್ನ ಗೌರವ ಸಲ್ಲಿಸುತ್ತೇನೆ ಅದರಂತೆ ಆಯಿತು ಗಾಂಧಿಯವರಿಗೆ ಬಿಡಾರಕ್ಕಾಗಿ ಗೊತ್ತಾಗಿದ್ದ ಮನೆ ಈಗ ಕಾಂಗ್ರೆಸ್ ಕಟ್ಟಡವಿರುವ ಜಾಗದ ದಕ್ಷಿಣ ಪಾರ್ಶ್ವದ್ದು ಅದು ಪೂರ್ವಕ್ಕೂ ದಕ್ಷಿಣಕ್ಕೂ ಎರಡು ಕಡೆಯೂ ಅಭಿಮುಖವಾಗಿತ್ತು ದಕ್ಷಿಣದ ಕಡೆಯದೇ ಶೇಷಾದ್ರಿ ರಸ್ತೆ ಆಮನೆ ಮನೆ ಡಿಸ್ಟ್ರಿಕ್ಟ್ ಆಗಿದ್ದ ಬಿ ಎಸ್ ಕೃಷ್ಣಸ್ವಾಮಯ್ಯಂಗಾರೆಯರದು ಆಕೆ ಮನೆ ಹೊಸದು ಆಗತಾನೆ ಕಟ್ಟಿ ಮುಗಿದಿತ್ತು ಕಾಂಪೌಂಡ್ ಗೋಡೆ ಆಗಿರಲಿಲ್ಲ ಅಂದು ರಾತ್ರಿ ಸುಮಾರು ಏಳು ಗಂಟೆಯ ವೇಳೆಗೆ ವಿಶ್ವೇಶ್ವರಯ್ಯನವರು ಮೈಸೂರಿನಿಂದ ಬರುತ್ತ ದಾರಿಯಲ್ಲಿಯೇ ಆ ಮುಂದೆ ಇಳಿದರು ಅವರನ್ನು ನೋಡಿದ ಮೇಲೆ ಅವರು ಕುಳಿತು ಮಾತನಾಡುವುದಕ್ಕಾಗಿ ಆ ಆವರಣದ ಆಗ್ನೆಯ ಮೂಲೆಯಲ್ಲಿ ಒಂದು ಕಿಡ್ಸನ್ ದೀಪವನ್ನಿರಿಸಿ ಒಂದು ಮೇಜನ್ನು ನಾಲ್ಕು ಕುರ್ಚಿಗಳನ್ನು ಹಾಕಿದೆವು ಅಲ್ಲಿದ್ದವರು ಗಾಂಧಿಯವರು ಕಸ್ತೂರಿಬಾ ಅವರು ವಿಶ್ವೇಶ್ವರಯ್ಯನವರು ಕೊಂಚ ಹೊತ್ತಾದ ಮೇಲೆ ಮದರಾಸಿನ ಜಿ ನಟೇಶನ್ ಅವರು ಅಲ್ಲಿ ಸೇರಿದರು ಆದರೆ ಮಾತುಕತೆ ನಡೆದದ್ದೆಲ್ಲ ಗುಜರಾತಿ ಭಾಷೆಯಲ್ಲಿ ಗಾಂಧಿ ಕಸ್ತೂರಿಬಾ ಅವರಿಬ್ಬರಿಗೂ ಗುಜರಾತಿ ಹುಟ್ಟುವಾಸೆ ವಿಶ್ವೇಶ್ವರಯ್ಯನವರು ಆ ಪ್ರಾಂತದಲ್ಲಿ ಸರ್ವಿಸು ಮಾಡಿದ್ದರಿಂದ ಅವರಿಗೂ ಗುಜರಾತಿ ಭಾಷೆ ಅಭ್ಯಾಸವಾಗಿತ್ತು ವಿಶ್ವೇಶ್ವರಯ್ಯನವರಿಗೆ ಮರಾಠಿ ಗುಜರಾತಿ ಭಾಷೆಗಳು ತೆಲುಗು ಕನ್ನಡಗಳಿಗಿಂತ ಸುಲಭವಾಗಿತ್ತು ಕನ್ನಡ ಮಾತನಾಡುವಾಗ ನಡು ನಡುವೆ ಮರಾಠಿ ಗುಜರಾತಿ ಮಾತುಗಳು ಬಂದು ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಈ ಸಬ್ಜೆಕ್ಟು ನಿಕಾಲ ಎನ್ನುತ್ತಿದ್ದರು ಅವರು ಗಾಂಧಿಯವರು ಹಳೆಯ ಕಾಲದ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆಂದು ನನಗೆ ತೋರಿತು ನಡು ನಡುವೆ ನಗುತ್ತಿದ್ದರು ಹೀಗೆ ಮೂವತ್ತು ನಲವತ್ತು ನಿಮಿಷ ಅವರ ಮಾತು ಬೆಳೆದ ಮೇಲೆ ವಿಶ್ವೇಶ್ವರಯ್ಯನವರನ್ನು ಕುರಿತು ಒಂದು ಬೇಡಿಕೆ ಮಾಡಿಕೊಂಡೆವು ಗಾಂಧಿಯವರು ಈ ಹೊತ್ತು ರಾತ್ರಿ ಪ್ರಯಾಣ ಮಾಡುವವರಾಗಿದ್ದಾರೆ ಅದಕ್ಕಾಗಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅನ್ನು ಗೊತ್ತು ಮಾಡಿದ್ದೇನೆ ಅವರು ಅದಾಗದೆಂದು ಹಠ ಹಿಡಿದಿದ್ದಾರೆ ತಾವು ದಯವಿಟ್ಟು ಅವರನ್ನು ಒಡಂಬಡಿಸಬೇಕು ವಿಶ್ವೇಶ್ವರಯ್ಯನವರು ಹೇಳಿ ನೋಡಿದರು ನೀವು ಆರಾಮವಾಗಿ ಕೂಡಬಹುದು ಕೆಲಸ ಮಾಡಬಹುದು ಮಲಗಬಹುದು ಒಪ್ಪಿಕೊಳ್ಳಬಹುದಲ್ಲ ಗಾಂಧಿಯವರು ಮತ್ತೆ ಒಲೇನೆಂದರು ಆತ ಹಟಮಾರಿ. ಆತನ ಇಷ್ಟದಂತೆ ಆತ ಹೋಗಲಿಬಿಡಿ ವಿಶ್ವೇಶ್ವರ್ಯನವರು ಅಪ್ಪಣೆ ತೆಗೆದುಕೊಂಡು ತೆರಳಿದರು ನಾವು ಗಾಂಧಿಯವರಿಗೆ ಹೇಳಿದೆವು ಟಿಕೆಟ್ ತೆಗೆದುಕೊಂಡು ಬಿಟ್ಟಿದ್ದೇವಲ್ಲ ವಾಪಸ್ಸು ಕೊಟ್ಟು ಬಿಡಿ ನಾವು ವಾಪಸ್ ಕೊಡಲಾರೆ ನಿಮ್ಮ ಜಾಗ ರಿಸರ್ವ್ ಆಗಿದೆ ದಯವಿಟ್ಟು ಅಲ್ಲಿಯೇ ಕೊಡಬೇಕು ನಾನು ಸತ್ಯಾಗ್ರಹಿ ಎಂಬುದನ್ನು ನೀವು ಬಲ್ಲಿರಿ ನಿರ್ಬಂಧದಿಂದ ಫಸ್ಟ್ ಕ್ಲಾಸಿನಲ್ಲಿ ಕೂಡಿಸಿ ಬಿಗ ಹಾಕಿದರೆ ನಾನು ಬಾಗಿಲು ತೆಗೆಸಿ ಧುಮುಕಿ ಬಿಡುತ್ತೇನೆ ಜಿಎ ನಟೇಶನ್ ಅವರು ಗಾಂಧಿಯವರನ್ನು ನಮ್ಮೆಲ್ಲರಿಗಿಂತ ಬಹು ಚೆನ್ನಾಗಿ ಬಲ್ಲವರು ಅವರು ಹೇಳಿದರು ಈತ ಮುಷ್ಕರದ ಮನುಷ್ಯ ಏನಾದರೂ ಮಾಡಿಕೊಂಡು ಬಿಡುತ್ತಾರೆ ಆತನ ಇಷ್ಟದಂತೆ ನಡೆಯಲಿಬಿಡಿ ಆ ಕತೆ ಅಲ್ಲಿಗೆ ಮುಗಿಯಿತು ವಿಶ್ವೇಶ್ವರಯ್ಯನವರಿಗೂ ಗಾಂಧಿಯವರಿಗೂ ಬುಡದಿಂದ ತುದಿಯವರೆಗೂ ತಕರಾರು ವಿಶ್ವೇಶ್ವರಯ್ಯನವರು ಯಂತ್ರಕರ್ಮವು ವೈಜ್ಞಾನಿಕ ಸಾಧನಗಳು ನಮ್ಮ ದೇಶಕ್ಕೆ ಅವಶ್ಯವೆಂದು ನಂಬಿದ್ದವರು ಗಾಂಧಿಯವರಿಗೆ ಯಂತ್ರಕರ್ಮ ವಿಜ್ಞಾನಗಳಲ್ಲಿ ಅಷ್ಟು ಉತ್ಸಾಹವಿರಲಿಲ್ಲ ವಿಶ್ವೇಶ್ವರಯ್ಯನವರು ಪ್ರತ್ಯಕ್ಷ ಪ್ರಪಂಚವನ್ನು ಮುಖ್ಯವೆಂದು ಬಗೆದಿದ್ದರು ಗಾಂಧಿಯವರು ಪ್ರತ್ಯಕ್ಷ ಪ್ರಪಂಚಕ್ಕಾಗಿ ಹೋರಾಡುತ್ತಿದ್ದರು ಪ್ರಪಂಚಾತೀತವಾದ ಒಂದು ಶಕ್ತಿಯನ್ನು ಪ್ರಕಟವಾಗಿ ಸೇವಿಸುತ್ತಿದ್ದರು ಅಂತರಂಗದಲ್ಲಿ ಇಬ್ಬರು ಭಕ್ತರೇ ಆದರೆ ಭಕ್ತಿಯ ರೀತಿಗಳು ಬೇರೆ ಬೇರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯದಲ್ಲಿ ಅವರಿಬ್ಬರ ಪ್ರವೃತ್ತಿಗಳು ಬೇರೆ ಬೇರೆ ವಿಶ್ವೇಶ್ವರ್ಯನವರು ರಾನಡೆ ಗೋಖಲೆ ಮೊದಲಾದವರಂತೆ ಮಿತವೇಗದವರು ನಮಗೆ ಸದ್ಯಕ್ಕೆ ಇರುವ ರಾಜಕೀಯ ಸಂಸ್ಥೆಗಳನ್ನು ನಾವು ಚೆನ್ನಾಗಿ ಕಟ್ಟಿ ಉಪಯೋಗಕ್ಕೆ ತಂದುಕೊಂಡು ನಮ್ಮ ಬಲವನ್ನು ವೃದ್ಧಿಪಡಿಸಿಕೊಳ್ಳಬೇಕು ಇರುವ ಸಂಸ್ಥೆಗಳ ಆಧಾರದ ಮೇಲೆ ನಮಗೆ ಬೇಕಾದ ಸಂಸ್ಥೆಗಳನ್ನು ಕ್ರಮಕ್ರಮವಾಗಿ ಕಟ್ಟಿಕೊಳ್ಳಬೇಕು ನಮ್ಮ ಪ್ರಗತಿ ಹಿಂದಿನಿಂದ ಅನುಸ್ಯೂತವಾಗಿ ಬಂದದ್ದಾಗಿ ಇದು ವಿಶ್ವೇಶ್ವರಯ್ಯನವರ ಮನೋಗತ ಅದು ಕ್ರಾಂತಿವಾದಿಗಳಿಗೆ ಅನುಕೂಲವಾದದ್ದಲ್ಲ ಗಾಂಧಿಯವರು ಸ್ವಯಂ ಕ್ರಾಂತಿವಾದಿಗಳಲ್ಲದಿದ್ದರೂ ಕ್ರಾಂತಿವಾದಿಗಳಿಗೆ ಬೆಂಬಲವಾಗಿದ್ದವರು ಒಂದು ಪಟ್ಟಿನಿಂದ ಒಂದೇ ಒಂದು ಹಾರಿನಿಂದ ಮುಂದಕ್ಕೆ ಸಾಗಬೇಕೆಂದವರು ಅವರು ಅವರಿಬ್ಬರಿಗೂ ಇದ್ದ ವಿಸ್ತಾರವಾಗಿ ಹೇಳಲು ಇದು ಸ್ಥಳವಲ್ಲ ಅನುಬಂಧ ವಿಶ್ವೇಶ್ವರಯ್ಯನವರ ಸ್ವಾವಲಂಬನೆ ಸಾವಿರದ ಒಂಬೈನೂರ ವಿಶ್ವೇಶ್ವರಯ್ಯನವರನ್ನು ಒಂದು ದಿನ ಮಾಡ ಹಿಂದೂ ಹೋಟೆಲಿನ ಕೆಟಿ ಅಪ್ಪಣ್ಣನವರು ಭೋಜನಕ್ಕೆ ಆಹ್ವಾನಿಸಿದ್ದರು ಆ ಹೊತ್ತು ಹೋಟೆಲಿನ ಡೈಮಂಡ್ ಜೂಬಲಿ ಸಮಾರಂಭ ಅಪ್ಪಣ್ಣನವರಿಗೆ ವಿಶ್ವೇಶ್ವರಯ್ಯನವರಲ್ಲಿ ಗಾಢವಾದ ಕೃತಜ್ಞತೆ ಮತ್ತು ಭಕ್ತಿ ವಿಶ್ವೇಶ್ವರಯ್ಯನವರು ಹೋಟೆಲ್ ವ್ಯಾಪಾರಕ್ಕೆ ಪ್ರೋತ್ಸಾಹಕರಾಗಿದ್ದರು ಮತ್ತು ಅಪ್ಪಣ್ಣನವರಿಗೆ ತುಂಬಾ ಉಪಕಾರ ಮಾಡಿದ್ದರು ಮಾಡ್ರನ್ ಹಿಂದೂ ಹೋಟೆಲು ಸ್ಥಾಪನೆಯಾದರೆ ವಿಶ್ವೇಶ್ವರಯ್ಯನವರು ಕೊಟ್ಟ ಪ್ರೇರಣೆ ಸಹಾಯಗಳಿಂದ ಆ ರಾತ್ರಿ ಭೋಜನಕ್ಕೆ ಬಹುಶಃ ಸುಮಾರು ನೂರಿಪ್ಪತ್ತು ಮಂದಿ ಬಂದಿದ್ದರು ಭೋಜನದ ಸಮಯದಲ್ಲಿ ಕೊಂಚ ಮಳೆ ಬಂತು ಭೋಜನ ಮುಗಿದು ಅತಿಥಿಗಳು ತೆರಳುವ ವೇಳೆಗೆ ಹೋಟೆಲಿನ ಕಾಂಪೌಂಡಿನಲ್ಲಿ ಅಲ್ಲಲ್ಲಿದ್ದ ಸಣ್ಣ ಸಣ್ಣ ಹಣ ಕೊಂಚ ನೀರು ನಿಂತಿತು ವಿಶ್ವೇಶ್ವರ್ಯನವರು ಹೊರಡಲು ಸಿದ್ಧರಾದಾಗ ಆ ನೀರಿನ ಹಳ್ಳಗಳಲ್ಲಿ ಕಾಲಿಟ್ಟಾರು ಜಾರಿಯಾರು ಎಂಬ ಭೀತಿಯಿಂದ ನಾನು ಒಂದು ಅಧಿಕ ಪ್ರಸಂಗಿತನ ಮಾಡಿದೆ ನನ್ನ ಕೈಯಲ್ಲಿದ್ದ ವಾಕಿಂಗ್ ಸ್ಟಿಕ್ಕನ್ನು ವಿಶ್ವೇಶ್ವರಯ್ಯನವರ ಕೈಗೆ ಕೊಟ್ಟೆ ಅವರು ಅದನ್ನು ತೆಗೆದುಕೊಂಡು ತಕ್ಷಣವೇ ದೂರ ಬಿಸಾಟ್ಟು ಹೇಳಿದರು ಒನ್ ಹ್ಯಾಡ್ ಬೆಟರ್ ಪೆರಿಶ್ ದ್ಯಾನ್ ಲಿವ್ ಸೋ ಹೆಲ್ಪ್ಲೆಸ್ಲಿ ಅಷ್ಟು ಅಸಹಾಯಕವಾಗಿ ಬದುಕುವುದಕ್ಕಿಂತ ಸಾಯುವುದೇ ಮೇಲೂ ಹೀಗೆನ್ನುತ್ತ ನೀರಿನ ಹಳ್ಳಗಳ ಮೇಲೆ ಹಾರಿಕೊಂಡು ತಮ್ಮ ಕಾರನ್ನು ಸೇರಿದರು